ಪದ್ಯ ಇಪ್ಪತ್ತೆರಡು ಯಮದೇವರನ್ನು ಸ್ತೋತ್ರ ಮಾಡ್ತಾರೆ ನರನ ನಾರಾಯಣನ ಹರಿಕೃಷ್ಣರ ಪಡೆದೇ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪರಿಗೆ ಸಮನೆಸಿ ಪಾಪಿಗಳ ನಿರಯದಳು ನೆಲೆಗೊಳಿಸಿ ಸಜ್ಜನ ನೆರವಿಯನ್ನು ಪಾಲಿಸುವ ಔದುಂಬರ ಸಲಹು ಸಲಹೆಮ್ಮ ಬಿಡದಲೆ ಪರಮಕರುಣದಲ್ಲಿ ನರನನ್ನ ನಾರಾಯಣನನ್ನ ಹರಿ ಮತ್ತು ಕೃಷ್ಣ ನೀನು ನಾಲ್ಕು ಪುರುಷಾರ್ಥಗಳ ರೀತಿಯಲ್ಲಿ ನಾಲ್ಕು ಮಕ್ಕಳನ್ನು ಪಡೆದೆ ಸೂರ್ಯ ಚಂದ್ರ ಮತ್ತು ಶತರೂಪಾದಿ ಬೇರೆ ಸಮಾನ ನೆನೆಸಿ ನೀನು ಪಾಪಿಗಳನ್ನು ನರಕದಲ್ಲಿ ಹಾಕಿ ಸಜ್ಜನರ ಗುಂಪನ್ನು ಪರಿಪಾಲಿಸ್ತೀಯ ಅಂತಹ ಯಮದೇವನೆ ನೀನು ಪರಮಕರುಣದಿಂದ ನಮ್ಮನ್ನ ಬಿಡದೆ ಕಾಪಾಡು ಕಾಪಾಡು ಯಮಧರ್ಮ ದಕ್ಷಪುತ್ರಿಯಾಗಿರ್ತಕ್ಕಂಥ ಮೂರ್ತಿ ಮೊದಲಾದ ಹದಿಮೂರು ಜನರನ್ನು ವಿವಾಹ ಹಾಕ್ತಾನೆ ಅವರಲ್ಲಿ ಅನೇಕ ಮಕ್ಕಳನ್ನು ಪಡ್ಕೋತಾನೆ ಅವರಲ್ಲಿ ನರ ನಾರಾಯಣ ಹರಿ ಮತ್ತು ಕೃಷ್ಣ ಅಂತ ನಾಲ್ವರು ಪ್ರಧಾನರು ಈ ನಾಲ್ಕು ಜನರಲ್ಲಿ ನರ ಶೇಷಾವತಾರ ಉಳಿದ ಮೂರು ಜನ ಸಾಕ್ಷಾತ್ ಭಗವದ್ ಹೀಗೆ ಅನೇಕ ಭಗವದ್ ರೂಪಗಳನ್ನು ಪಡೆದ ಭಾಗ್ಯಶಾಲಿ ಅಂದರೆ ಯಮದೇವ ಅಂತ ಇಲ್ಲಿ ಭಾಗವತ ತಾತ್ಪರ್ಯದ ವಿಚಾರವನ್ನು ತಿಳಿಸ್ತಾರೆ ಅಂತಹ ಭಾಗ್ಯಶಾಲಿ ಅಂತಾದರೆ ಯಮದೇವ ನರೋ ನಾರಾಯಣ ಶೈವ ಹರಿಕೃಷ್ಣ ಸ್ಥೈವಚ ಚತ್ವರೋ ಧರ್ಮತನಯ ಹರಿರೇವ ತ್ರಯೋ ಮತಃ ಅನಂತೋ ನರನಾಮ ತಸ್ ನರನಾಮವಾನ್ ವಿಶೇಷಣ ಸ್ವಯಂ ವಿಷ್ಣುರ್ ನಿವಸತ್ಯಂಬುಜೆಕ್ಷಣ ಯಮನಿಗೆ ಔದುಂಬರ ಅಂತನೂ ಒಂದು ಹೆಸರಿದೆ ಯಮಾ ಧರ್ಮರಜಾ ಮೃತ್ಯವೆ ಚಾಂತಕಾ ಚವಸ್ವತ ಕಾಳಾ ಸರ್ವೂತಕ್ಷಯ ಚ ಔದುಂಬ ದ್ನಾೀಲ ಪರಮೇಷಿನೆ ವೃಕೋಧರಾಯ ಚಿತ್ರಾಯ ಚಿತ್ರಗುಪ್ತಾತ್ಮನೆ ನಮಃ ಯಮ ಇಂತಹ ನಾಲ್ವರು ಅಪೂರ್ವರಾಗಿರ್ತಕ್ಕಂಥ ಪುತ್ರರನ್ನು ಪಡೆದಿದ್ದು ನಾಲ್ಕು ಪುರುಷಾರ್ಥ ಪಡೆದಂತೆ ಅಂತ ತಿಳಿಸ್ತಾರೆ ಔದುಂಬರ ಉದ್ ಉತ್ತಮವಾದ ಓಂ ಮಹೇಶ್ವರನನ್ನು ಬರ ಅಥವಾ ವರ ವರಿಸುವವ ಅಥವಾ ಆರಾಧಿಸುವವನು ಯಮನೇ ಔದುಂಬರ ಉದುಂಬರನೇ ಔದುಂಬರ ರಯಮೂರ್ತಿಯಾಗಿರ್ತಕ್ಕಂಥ ರುದ್ರದೇವರಲ್ಲಿ ಹರಿವಾಯುಗಳನ್ನು ಆರಾಧಿಸಿದವನಾದ್ದರಿಂದ ಯಮನಿಗೆ ಔದುಂಬರ ಅಂತ ಹೆಸರು ಮಹಾಕಾಲನಾಗಿರ್ತಕ್ಕಂಥ ಮಹೇಶ್ವರನಂತೆ ಮನುಷ್ಯರಿಗೆ ಕಾಲಯಮ ಅಂತ ಕರೆಸ್ಕೋತಾನೆ ಯಮಕ ಕಾಲೋ ಮನುಷ್ಯಾಣಂ ಈ ರೀತಿಯಾಗಿ ಕರೆಸ್ಕೋತಾನೆ ಯಮನಿಗೆ ಹದಿನಾಲ್ಕು ಹೆಸರುಗಳು ಯಮನಿಗೆ ಕೃಷ್ಣ ಪಕ್ಷದ ಚತುರ್ದಶಿಗಳಲ್ಲಿ ಪ್ರತಿ ನಾಮದಿಂದ ಮೂರು ತಿಲತರ್ಪಣ ಕೊಡೋದು ವಿಹಿತವಾದ ಕರ್ಮ ಅಧಿಕಾರಿಗಳು ಆ ಕರ್ಯವನ್ನು ಮಾಡಬೇಕು ಔದುಂಬರ ಅನ್ನೋದಕ್ಕೆ ಔಡಂಬರ ಅಂತಲೂ ಕೆಲವು ಪಾಠಗಳಲ್ಲಿ ಇದೆ ಯಮ ದಕ್ಷಪುತ್ರಿಯಾಗಿರ್ತಕ್ಕಂಥ ಮೂರ್ತಿದೇವಿಯಲ್ಲಿ ನರ ಶೇಷಾವತಾರ ಉಳಿದ ಮೂವರು ಸಾಕ್ಷಾತ್ ಭಗವಂತನ ಅವತಾರ ಅಂತ ನಾಲ್ಕು ಮಕ್ಕಳನ್ನು ನಾಲ್ಕು ಪುರುಷಾರ್ಥಗಳಂತೆ ಪಡೆದ ಅಂತ ತಿಳಿಸ್ತಾರೆ